ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ತೂಕದಲ್ಲಿ ಕಡಿತಗೊಳಿಸಿಕೊಡುವವರಿಗೆ ವಿನಾಶವಿದೆ ಅವರು ಜನರಿಂದ ಪಡೆಯುವಾಗ ಸಂಪೂರ್ಣವಾಗಿ ಪಡೆಯುತ್ತಾರೆ ೂ ಹುಂ ಯುಕ್ಸ್ಯೂ ಮತ್ತು ಅಳತೆ ಮಾಡಿ ಅಥವಾ ತೂಕ ಮಾಡಿ ಜನರಿಗೆ ಕೊಡುವಾಗ ಕಡಿಮೆ ಕೊಡುತ್ತಾರೆ ಅಲಯವು ಮೂಲ ಇಚನ ಲೌ ಮಿನ್ನ ಇವರನ್ನು ಎಬ್ಬಿಸಿ ತರಲಾಗುವುದೆಂದು ಇವರು ಗ್ರಹಿಸುವುದಿಲ್ಲವೇ ಒಂದು ಮಹಾದಿನದಂದು ಯೌನಯ ಹೂ ಮುನ್ ಅದು ಎಲ್ಲ ಜನರು ಸರ್ವ ಲೋಕಗಳ ಪಾಲಕ ಪ್ರಭುವಿನ ಮುಂದೆ ನಿಲ್ಲುವ ದಿನವಾಗಿದೆಜ್ಜೀ ಖಂಡಿತ ಅಲ್ಲ ನಿಶ್ಚಯವಾಗಿಯೂ ದುಷ್ಕರ್ಮಿಗಳ ಕರ್ಮಪತ್ರವು ಪತ್ರವು ಸೆರೆಮನೆಯ ದಾಖಲೆಯಲ್ಲಿದೆ ಮತ್ತು ಆ ಸೆರೆಮನೆಯ ದಾಖಲೆ ಏನೆಂದು ನಿಮಗೇನು ಗೊತ್ತು كِتَابٌ مَّرْقُومٌ أَدンド लिखित ग्रंथವಾಗಿದೆ وَيْلٌ يَوْمَئِذٍ لِّلْمُكَذِّبِينَ الَّذِينَ يُكَذِّبُونَ بِيَوْمِ الدِّينِ അന്ദ സുള്ളാギസവവരികെ વિનાശವಿದೆ പ്രതിഫലದ ദിനവന്നു സുള്ളാギസവവരികെ وَمَا يُكَذِّبُ بِهِ إِلَّا كُلُّ مُعْتَدٍ أَثِيمٍ ಮೇರೆ ಮೀರುವ ದುಷ್ಕರ್ಮಿಯ ಹೊರತು ಇನ್ನಾರು ಅದನ್ನು ಸುಳ್ಳಾಗಿಸುವುದಿಲ್ಲ ಇದನಿಗೆ ನಮ್ಮ ಸೂಕ್ತಗಳನ್ನು ಓದಿ ಹೇಳಲಾದಾಗ ಇವೆಲ್ಲ ಪೂರ್ವಕಾಲದ ಕಥೆಗಳು ಎನ್ನುತ್ತಾನೆ ಕೆಲ್ಲ ರೋಲಾಲ ಕುಲು ಬಿ ಖಂಡಿತ ಅಲ್ಲ ವಾಸ್ತವದಲ್ಲಿ ಇವರ ಹೃದಯಗಳಿಗೆ ಇವರ ದುಷ್ಕರ್ಮಗಳ ತುಕ್ಕು ಹಿಡಿದು ಬಿಟ್ಟಿದೆ ಎಲ್ಲೌನ ಇಲ್ಲ ಮಹ್ಜೂ ಖಂಡಿತ ಅಲ್ಲ ನಿಸ್ಸಂದೇಹವಾಗಿಯೂ ಅಂದು ಇವರು ತಮ್ಮ ಪ್ರಭುವಿನ ದರ್ಶನದಿಂದ ವಂಚಿತರಾಗುವರು ತರುವಾಯ ಇವರು ನರಕಾಗ್ನಿಯಲ್ಲಿ ಹೋಗಿ ಬೀಳುವರು ನಯು ಕಾಲು ಹದಿ ಕು ಆ ಬಳಿಕ ಇವರೊಡನೆ ಇದು ನೀವು ಸುಳ್ಳಾಗಿಸುತ್ತಿದ್ದ ವಸ್ತುವೇ ಆಗಿದೆ ಎಂದು ಹೇಳಲಾಗುವುದು ಎಲ್ಲ ಇನ್ನ ಕಿಚಬಲ್ಲದೊರೋರಿ ನಿಯ ಇಲ್ಲಿಯೂ ನ ಕಿಚು ನವೂ ಖಂಡಿತ ಅಲ್ಲ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 ೂ ಅವರಿಗೆ ಅತ್ಯಂತ ಸ್ವಚ್ಛವಾದ ಮುದ್ರೆ ಹಾಕಲಾದ ಮದಿರೆಯನ್ನು ಕುಡಿಸಲಾಗುವುದು ಅದರ ಮೇಲೆ ಕಸ್ತೂರಿಯ ಮೊಹರು ಇರುವುದು ಸ್ಪರ್ಧಿಸಿ ಜಯಿಸಬಯಸುವವರು ಇದನ್ನು ಪಡೆಯಲಿಕ್ಕಾಗಿ ಸ್ಪರ್ಧಿಸಿ ಜಯಿಸಲು ಪ್ರಯತ್ನಿಸಲಿ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 ಮತ್ತು ಅವರನ್ನು ಕಂಡಾಗ ಇವರು ದಾರಿಗಟ್ಟವರು ಎಂದು ಹೇಳುತ್ತಿದ್ದರು ವಾಸ್ತವದಲ್ಲಿ ಇವರೇನು ಅವರ ಮೇಲ್ವಿಚಾರಕರಾಗಿ ಕಳುಹಿಸಲ್ಪಟ್ಟಿರಲಿಲ್ಲ ಎಂದು ಸತ್ಯವಿಶ್ವಾಸಿಗಳು ಸತ್ಯ ನಿಷೇಧಿಗಳ ಮೇಲೆ ನಗುತ್ತಿದ್ದಾರೆ ಪೀಠಗಳ ಮೇಲೆ ಕುಳಿತು ಅವರ ಅವಸ್ಥೆಯನ್ನು ನೋಡುತ್ತಿದ್ದಾರೆ ಹಲ್ತೂಯಲ್ ಕುಸ್ತು ನಲೂಯ ಸಾಲು ಸತ್ಯ ನಿಷೇಧಿಗಳಿಗೆ ಅವರು ಮಾಡುತ್ತಿದ್ದ ಕೃತ್ಯಗಳ ಫಲ ಸಿಕ್ಕಿಯೇ ಬಿಟ್ಟಿತಲ್ಲ